ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾಪದ್ಮೇ ತಯೋಷಿ ಪ್ರಣಮಿ ಮುಹುರ್ಮುಹುರ್ ನಮಯತಿರಜಾ ವಿವೇಕಾನಂದಸೂರೆ ಸಚ್ಯುತ್ಸುಖಸ್ವರೂಪ ಸ್ವಾಮಿನೆ ತಾಹಾರಣಿ ಸರ್ವೇ ಜನಾ ಸುಖಿೋ ಶ್ರೀರಾಮಶರಣ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ ಧ್ಯಾನ ಎಂಬುದು ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ನಮ್ಮ ದಿನಚರಿಯಲ್ಲಿ ನಮ್ಮ ಮನೋವಲಯದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಾಡಬೇಕಾಗಿರ್ತಕ್ಕಂಥ ಒಂದು ಅಂತ ಪಯಣ ಜೀವನವೆಲ್ಲ ಹೊರ ಪ್ರಪಂಚವನ್ನು ನೋಡಿ ಕಳೀತಾ ಇರ್ತೇವೆ ಈ ಮನಸ್ಸನ್ನು ಆಧರಿಸಿ ಪರಿಷ್ಕರಿಸಿ ನಮ್ಮ ದೇಹ ಮನಸ್ಸು ಬುದ್ಧಿಗೆ ಅತೀತವಾಗಿರ್ತಕ್ಕಂತಹ ನಮ್ಮ ಆಂತರ್ಯದ ಸತ್ವವನ್ನು ತಿಳಿಕೊಳ್ಳು ತಿಳಿದುಕೊಳ್ಳಲು ಅಂತರ್ಪ ನಡೆಸಿಕೊಳ್ಳಲು ಸಾಧ್ಯನಾ ಎಂಬ ಪ್ರಶ್ನೆಯನ್ನು ನಾವು ನಮ್ಮ ಮನಸ್ಸಿಗೆ ಹಾಕಬೇಕು ಇನ್ನೊಬ್ರು ಹೇಳಿಕೊಡಬಹುದು ಆದರೆ ನಮ್ಮ ಬುದ್ಧಿಗೆ ಧ್ಯಾನ ನಾಟಬೇಕಾಗಿದ್ದರೆ ನಮ್ಮ ಮನಸಿನ ವೃತ್ತಿಗಳ ಉಲ್ಬಣಗಳನ್ನು ತಡ್ಕೊಳ್ಬೇಕಾಗಿದ್ದರೆ ನಿರೋಧೀಕರಿಸಬೇಕಾಗಿರುತ್ತೆ ಸ್ವ ಇಚ್ಛೆಯಿಂದ ಸ್ವಪ್ರಯತ್ನದಿಂದ ಮತ್ತು ಎಚ್ಚೆತ್ತ ಬುದ್ಧಿಯಿಂದ ಜೀವನದ ಸತ್ಯದ ಅರಿವಿನಲ್ಲಿ ಬಹಿರ್ಜೀವನದ ಸತ್ಯಗಳು ಅಂದರೆ ಹೇಗೆ ತಾತ್ಕಾಲಿಕ ಹೇಗೆ ಅಶಾಶ್ವತ ಹೇಗೆ ಮೃತ್ಯುವಶವಾಗಿರ್ತಕ್ಕಂಥ ಈ ಒಂದು ನಮ್ಮ ಎಲ್ಲರ ಜೀವನ ಮತ್ತು ಎಲ್ಲರ ಅಂತೇಳಿ ನನ್ನ ನನ್ನ ಆವಾಗ ಮಾತ್ರ ಬುದ್ಧಿಗೆ ನಾಡ್ತದೆ ಜನ್ರಲ್ ಟು ಪರ್ಟಿಕ್ಯುಲರ್ ಇಂಡಕ್ಷನ್ ಇಂಡಕ್ಟಿವ್ ಲಾಜಿಕ್ ಅಂತ ಹೇಳ್ತಾರೆ ನಮ್ಮ ಬುದ್ಧಿಗೆ ನಾವು ಸವಾಲು ಹಾಕಿ ನಮ್ಮ ಬುದ್ಧಿಯನ್ನು ಜಾಗೃತಗೊಳಿಸಬೇಕು ಯಾಂತ್ರಿಕವಾಗಿ ಧ್ಯಾನ ಮಾಡಬಹುದು ಅದು ಮಾಡೋದು ಒಳ್ಳೆಯದು ಯಾಂತ್ರಿಕವಾಗಿ ಆದರೂ ಕೂಡ ಆದರೆ ಪರಿವರ್ತನೆಗೆ ಹೆಚ್ಚು ಸಮಯ ಸಿಗ್ತದೆ ಯಾಂತ್ರಿಕವಾಗಿ ಮಾಡಿ ಆದಮೇಲೆ ಆ ಯಾಂತ್ರಿಕ ಮನಸ್ಸೇ ಒಂದು ದಿವಸ ಹೆಚ್ಚೆತ್ತು ಜಾಗೃತವಾಗಬೇಕು ಅರಿವಿನಿಂದ ತುಂಬಿರಬೇಕು ನಮ್ಮ ಮನಸ್ಸಿನ ಆಲೋಚನೆಗಳನ್ನು ನಾವು ನೋಡುವಂತಾಗಬೇಕು ಆದ್ದರಿಂದ ಒಂದು ಜೀವ ಒಂದು ಬುದ್ಧಿ ಧ್ಯಾನ ಅಂತ ಹೇಳೋದು ಒಂದು ಶಬ್ದ ಅಲ್ಲ ಒಂದು ಭಾಷೆ ಒಂದು ಸಲ ಕೂತ್ಕೊಳ್ಳೋದು ದೇವರನ್ನು ನೆನೆಯುವುದು ಅಂತಲೂ ಅಲ್ಲ ಅದು ಅತ್ಯಂತ ಅತ್ಯಂತ ಹೆಚ್ಚಿನ ಔಚಿತ್ಯಪೂರ್ಣ ಅತ್ಯಂತ ಉನ್ನತ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಕ್ರಿಯೆ ಇದು ಎಂದರೆ ನಮ್ಮ ದೇಹದ ರಚನೆ ನಮ್ಮ ಸಾಮಾನ್ಯ ಮನಸ್ಸು ಇಂದ್ರಿಯಗಳು ಕಠೋಪನಿಷತ್ನ ಶ್ಲೋಕದಲ್ಲ ಹೇಳಿದಂತೆ ಪುರಾಂಚಿಕಾನ್ನಿ ವ್ಯತ್ರಿ ನಟ್ಸ್ವಯಂಭೂ ತಸ್ಮಾತ್ ಪುರಾನ್ ಪಶ್ಯತಿ ನ ಅಂತರಾತ್ಮ ಇದು ಸಹಜ ಅದನ್ನು ತಪ್ಪಲ್ಲ ಅದೇನು ಇದಲ್ಲ ಅದು ಸಹಜವಾಗಿರ್ತಕ್ಕಂಥ ಪ್ರಕೃತಿಯ ನಿರ್ಮಾಣ ಹೇಗೆ ಹಸಿವಾದರೆ ನಾವು ಊಟ ಮಾಡಬೇಕಂತ ಎಂಬುದು ಎಷ್ಟು ಸಹಜನೋ ಹಾಗೆಯೇ ಎಲ್ಲವೂ ಇಂದ್ರಿಯ ಪ್ರಪಂಚದಲ್ಲಿ ಧರ್ಮದ ಪ್ರಕಾರ ನೈ ನೈತಿಕತೆ ಪ್ರಕಾರ ನಮ್ಮ ಸಂತೋಷ ನಮ್ಮ ಸಂಸಾರ ನಮ್ಮ ಕರ್ತವ್ಯಗಳನ್ನು ಮಾಡಿ ಒಂದು ಜೀವನ ನಡೆಸುವಂಥದ್ದು ಸಾಧಾರಣ ಈಗ ಅದೇ ಕಷ್ಟ ಆಗ್ತಾ ಇದೆ ಆದರೆ ಧ್ಯಾನ ಎಂಬುದು ಸ್ವಾಮಿ ವಿವೇಕಾನಂದರ ಪ್ರಕಾರ ಮನುಷ್ಯ ಜೀವನದ ಆತ್ಯಂತಿಕ ಸತ್ವ ಇದು ಇದಕ್ಕಿಂತ ಹೆಚ್ಚು ಎಂಬುದೇನಿಲ್ಲ ಧ್ಯಾನದ ಪರಿಣಾಮವೇ ಸೇವೆ ಧ್ಯಾನದ ಪರಿಣಾಮ ಆತ್ಮಸಾಕ್ಷಾತ್ಕಾರ ಚಿತ್ತಶುದ್ಧಿ ಆತ್ಮ ಸಾಕ್ಷಾತ್ಕಾರ ಆನಂದ ಮೋಕ್ಷ ಅಂದರೆ ಬಿಡುಗಡೆ ದೇಹದಲ್ಲಿರುವಾಗಲೇ ಈ ಮನಸ್ಸಿನೊಳಗಿರುವಾಗಲೇ ಇದರಿಂದ ಇದರಿಂದ ನಾವು ಬೇರೆ ಎಂಬುದು ತಿಳಿಯುವುದು ಮನಸ್ಸಿಂದ ಮಾತ್ರ ಅಲ್ಲ ಅದರ ಪೂರ್ಣ ಅರಿವಾಗ್ತದೆ ಅದು ಹೇಗೆ ಅಂತ ಹೇಳಿದರೆ ನಾವು ಸ್ವಪ್ನದಲ್ಲಿ ಒಂದು ಹುಲಿ ಬೆನ್ನಟ್ಟು ಬರ್ತಾಯಿದೆ ಹುಲಿ ಬೆನ್ನಟ್ಟು ಬರ್ತಾ ಇದೆ ಓಡ್ತಾ ಇದ್ದೆ ನಾಗಾಲುಟದಿಂದ ನಾವು ಬೆಳಗ್ಗೆ ಐದು ಗಂಟೆ ಆ ಗಾಢ ನಿದ್ರೆಯಲ್ಲಿ ಸ್ವಪ್ನಲ್ಲಿ ದೊಡ್ಡ ಹುಲಿ ಅಟ್ಸ್ಕೊಂಡು ಬರ್ತಾ ಇದೆ ಓಡ್ತಾ ಇದೆ ಅಷ್ಟೊಳಗೆ ಅದು ನಮ್ಮೇಲೆ ಹಾರಲಿಕ್ಕೆ ತಯಾರಾಯಿತು ನಾವು ಎಷ್ಟು ತಪ್ಪಿಸಿದ್ದು ನಮ್ಮನ್ನು ಹಿಂಬಾಲಿಸ್ತು ಎಂಬ ಆ ಭಯದ ಹೋ ಏನಾಗ್ತದೋ ಏನಾಗ್ತದೋ ಇನ್ನು ಹತ್ರ ಬರ್ತಾ ಇದೆ ಹುಲಿ ಅಂತೇಳುವ ತಕ್ಷಣ ಎಚ್ಚರ ಆಗ್ಬಿಟ್ಟು ಕೂಡಲೇ ನೋಡ್ತೇವೆ ಹುಲಿನೂ ಇಲ್ಲ ಆದರೆ ಎದೆ ಬೆಳೀತಾ ಇರ್ತದೆ ಸರ್ ಹುಲಿನೂ ಇಲ್ಲ ಏನಿಲ್ಲ ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೇನೆ ನಾನು ಸ್ವಪ್ನದಲ್ಲಿಂದ ಉತ್ತೀರ್ಣನಾಗಿ ನಿಜದ ನೆಲೆಯಲ್ಲಿ ಇರುವುದೇ ಸಾಕ್ಷಾತ್ಕಾರ ಎಂಬುದು ಸಹಜ ದೇಹ ಬುದ್ಧಿ ಮನಸು ಈ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದಲ್ಲಿ ಇಲ್ಲೆಲ್ಲ ಕಷ್ಟಪಡುವುದೇ ಕೃತಕ ಅದೇ ಕರ್ಮದ ಒಂದು ದೊಡ್ಡ ಗಂಟಿದು ರೈಲ್ವೆ ಪ್ರಯಾಣಿಕನು ತನ್ನ ಭಾರವನ್ನು ತಲೆ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಚಲಿಸಿದಂತೆ ಅದು ತಲೆ ಮೇಲೆ ಇಟ್ ಪಕ್ಕದ ಟ್ರೈನು ಭಾರ ಹೊತ್ಕೊಳ್ತದೆ ಅವನ ತಲೆ ಮೇಲೆ ಇಟ್ಟರು ಕೂಡ ತಲೆ ಮೂಲಕ ಟ್ರೈನೇ ಹೊತ್ಕೊಳ್ಳೋದು ಆಗಲೂ ಈಗಲೂ ಟ್ರೈನೇ ಹೊತ್ಕೊಳ್ಳೋದು ಆದರೆ ಸುಮ್ಮನೆ ನಾವು ತಲೆ ಮೇಲೆ ಇಟ್ಕೊಂಡಿದ್ದೇವೆ ಈ ನಾವು ಎಂಬುದರ ಹಿಂದೆ ಅದನ್ನು ಹೊದ್ ಹೊತ್ಕೊಂಡಿದ್ದೇವೆ ಅದನ್ನು ಆಚೆ ಸರಿಸಿದರೆ ಸಾಕು ಸಹಜವಾದ ನೈಜತ್ವ ಆ ಭಗವ ತತ್ವ ನಮ್ಮ ಸಹಜವಾದ ವ್ಯಕ್ತಿತ್ವದ ಆಧಾರ ಅದು ಅದೇನು ಕೃತಕ ಅಲ್ಲ ಇದೇ ಕೃತಕ ಇಂದ್ರಿಯ ಗೋಚರ ಪ್ರಪಂಚವೇ ಕೃತಕ ಕೃತಕ ಅಂದರೆ ತಾತ್ಕಾಲಿಕ ಪ್ರತಿಯೊಬ್ಬರಿಗೂ ಕೂಡ ಇದನ್ನೆಲ್ಲವನ್ನು ಅರಿತು ನಾವು ಸತ್ಯಶೋಧನೆ ಮಾಡಬೇಕು ಅದು ನಮ್ಮ ನಮ್ಗೆ ಸಾಧ್ಯವೋ ಅದು ಕೆಲವರಿಗೆ ಸಾಧ್ಯ ಆದರಲ್ಲ ನಮ್ಮ ಬರ್ತ್ ರೈಟ್ ಅದು ನಮ್ಮ ಆಂತರ್ಯದಲ್ಲಿ ಇದೇ ಆ ಅದನ್ನು ನಾವು ಪಡೆದರೆ ಬೇರೆ ನಮ್ಮ ಆಸ್ತಿಯನ್ನು ನಾವು ಅನುಭವಿಸಿದ್ರೆ ಮತ್ಯಾರಿಗೆ ಭಗವಂತ ನಮ್ಮ ತಂದೆ ತಾಯಿ ಥರ ಒಂದೇ ಪಾಲಿಸಿಯೇ ಪಾಲಿಸ್ತಾನೆ ಬಟ್ ನಾವು ಜವಾಬ್ದಾರರಾಗಿ ಹದಿನೆಂಟು ವರ್ಷದಲ್ಲಿ ನಮ್ಮ ಕಲಿಕೆಯನ್ನು ಕಲಿತು ನಾವು ಉತ್ತೀರ್ಣರಾಗಿ ನಾವು ರೆಡಿಯಾದಾಗ ತಂದೆ ತಾಯಿಯವರ ಆಸ್ತಿ ಸಮಯ ಬಂದಾಗ ಬಂದೇ ಬರುವುದು ನಬಳಿಕೆಂಡಿನಾಯಿ ಹಾಗೆಯೇ ನಮ್ಮ ಸಹಜ ಆಂತರ್ಯದ ದೇಹ ಮನಸ್ಸು ಬುದ್ಧಿಗೆ ಅತೀತವಾಗಿರ್ತಕ್ಕಂಥ ಅನಂತ ನಿತ್ಯ ಅಮರ ಆನಂದಮಯ ಚೈತನ್ಯಮಯವಾಗಿರ್ತಕ್ಕಂಥ ನಮ್ಮ ನಿಜಸ್ವರೂಪದಿಂದ ನಾವು ಎಷ್ಟಂತ ಅಜ್ಞಾನದಲ್ಲಿದ್ದು ಅದರಿಂದ ವಂಚಿತರಾಗುವುದು ಅಂಥ ಬುದ್ಧಿಗೆ ತಿಳಿಬೇಕು ನಮ್ಮ ಬುದ್ಧಿಗೆ ಅದು ಒಳಗೆ ತ ಅರ್ಥ ಆಗಬೇಕು ಆವಾಗ ಧ್ಯಾನಕ್ಕೆ ಮನಸ್ಸು ಸಿದ್ಧವಾಗ್ತದೆ ಅವನಂತಾನ ಬಾಯ ಹಾರಿದಾಗ ನೀರು ಕುಡಿಬೇಕು ಎಂಬುದನ್ನು ಹೇಗೆ ಮ ಮನಸ್ಸು ಕರ್ಮೇಂದ್ರಿಯ ಮಾಡ್ತದೋ ಹೊಟ್ಟೆ ಹಸಿವಿದಾಗ ಆದಾಗ ತಿನ್ಬೇಕು ಅಂತ ಹೇಗೆ ಬುದ್ಧಿ ಮತ್ತು ಕರ್ಮೇಂದ್ರಿಗಳು ಸಹಕರಿಸ್ತದೋ ಹಾಗೇನೆ ಸತ್ಯದ ಸಾಕ್ಷಾತ್ಕಾರದ ಹಸಿವಾದಾಗ ಈ ತಾತ್ಕಾಲಿಕ ಪ್ರಪಂಚ ಎಂಬುದು ತಿಳಿದಾಗ ಆವಾಗ ಬುದ್ಧಿ ಜಾಗೃತವಾಗಿ ಓ ನಾನು ಆಂತರ್ಯದ ಸತ್ತವನ್ನು ಕಂಡುಹಿಡಿಯಬೇಕು ಧ್ಯಾನದ ಮೂಲಕ ಎಂಬುದು ಮನಸ್ಸಿಗೆ ಸ್ಪಷ್ಟವಾಗಿ ಗೋಚರವಾದಾಗ ಅವಾಗ ಧ್ಯಾನ ಸಹಜ ಸುಲಭ ಸತತ ಮತ್ತು ಅದು ಸರಿಯಾದ ರೀತಿಯ ಸ್ಫುರಣವಾಗ್ತದೆ ಅದು ಹೊರಹೊಮ್ಮಿ ಬರ್ತದೆ ಮನಸ್ಸು ತನ್ನ ವ್ಯಾಪಾರಗಳನ್ನೆಲ್ಲ ನಿಲ್ಲಿಸಿಬಿಟ್ಟು ಚಿತ್ತವೃತ್ತಿ ನಿರೋಧದ ಕಡೆಗೆ ನೋಡುತ್ತಾರೆ ಅಲೆದಲೆದು ಅತಿ ಏನಪ್ಪಾ ಹೇಗೆ ನಾನು ಜೀವನದಲ್ಲಿ ಈ ಆಲೋಚನೆಗಳ ತುಂಬಲ ತುಳುಕಾಟದಲ್ಲಿನೇ ಇರುವುದ ಮನಸ್ಸನ್ನು ಸರಿಪಡಿಸಿ ಅದು ಹೆಚ್ಚು ಚಂಚಲವಾದಷ್ಟು ಹೆಚ್ಚು ಸಂಕಲ್ಪ ಮಾಡಿ ಆತ್ಮವಿಶ್ವಾಸದಿಂದ ಭಗವಂತನ ಪ್ರಾರ್ಥನೆಯಿಂದ ಅದನ್ನು ನಾವು ಟೇಮ್ ಮಾಡ್ಬೋದು ಟೇಮಿಂಗ್ ದಿ ಹಾರ್ಸ್ ಮಾಡಿದಾಗೆ ಹಾರ್ಸ್ ರೈಡರ್ಸ್ ವೈಲ್ಡ್ ಹಾರ್ಸನ್ನು ಹೇಗೆ ಪಳಗಿಸ್ತಾರೆ ಆನೆಯನ್ನು ಖೆಡ್ಡದಲ್ಲಿ ಎಂಥ ಬಲಾಢ್ಯವಾಗಿರ್ತಕ್ಕಂಥ ಆನೆ ಅದು ಮಾ ಇಚ್ಛೆ ಪಟ್ಟರೆ ಮಾವತನನ್ನು ಸುಮ್ಮನೆ ಆಚರಿಸಬಲ್ಲದು ಆದರೆ ಮಾವತ ಒಂದು ಚಿತ್ತು ಒಂದು ಕಬ್ಣದ್ದು ಏನು ಹೇಳ್ತಾರೆ ಅದನ್ನು ಇಟ್ಕೊಂಡ್ರೆ ಸಾಕು ಅವನ ಹೀಗೆ ತಟ್ಟಿದರೆ ಸಾಕು ಆಚೆ ಹೋಗ್ತದೆ ಹೀಗೆ ಹೇಳಿದರೆ ಇಷ್ಟು ದೊಡ್ಡ ಆನೆ ಒಂದು ಚಿಕ್ಕ ಅವರ ಗಾತ್ರದಲ್ಲಿ ಅವನ ನೋರಲ್ಲಿ ಒಂದರಷ್ಟು ಇಲ್ಲ ಅಷ್ಟು ಚಿಕ್ಕ ಮನುಷ್ಯನಿಗೆ ಅದು ಹೇಗೆ ಶರಣಾಗತ ಆಗ್ತದೆ ಹಾಗೆಯೇ ನಮ್ಮ ಮನಸ್ಸು ಅದು ಚಂಚಲವಾಗಿದ್ದರೂ ಕೂಡ ಅಭ್ಯಾಸ ಮತ್ತು ಡಿಟ್ಯಾಚ್ಮೆಂಟ್ ಸತ್ಸಂಗದಿಂದ ಉನ್ನ ಮಹೋನ್ನತವಾದ ಗುರಿಯ ಅವಲೋಕನದಿಂದ ವಿವೇಕ ಜಾಗೃತವಾದಾಗ ಮನಸ್ಸು ಶಾಂತವಾಗ್ತದೆ ಸೊ ಎಂಟು ಸ್ತರಗಳ ಮೂಲಕ ನಾವು ಪ್ರತಿ ದಿವಸ ಮನಸ್ಸನ್ನು ಹಂತ ಹಂತವಾಗಿ ಒಳಗೆ ತೆಗೆದುಕೊಳ್ಬೋದು ಪ್ರಾಥಮಿಕವಾಗಿ ಒಂದು ಕಡೆ ಕೂತ್ಕೊಂಡು ಬಿಟ್ಟು ಸುಖಾಸನದಲ್ಲಿ ಕಣ್ಣನ್ನು ಮೊದಲು ಮುಚ್ಚಬೇಕು ಎಲ್ಲರೂ ಕಣ್ಣನ್ನು ಮುಚ್ಚಿ ನೆಟ್ಟಿ ಕೂತ್ಕೊಳ್ಳಿ ನಿಮ್ಮ ಉಸಿರಾಟವನ್ನು ಗಮನಿಸಿ ಉಸಿರಾಟವನ್ನು ಗಮನಿಸಿದರೆ ಮನಸ್ಸು ಸಂಯಮಕ್ಕೆ ಬರ್ತದೆ ನೆಟ್ಟ ಕುತ್ಕೊಂಡು ಚಿನ್ ಪ್ಯಾರಲ ಟು ದಿ ಗ್ರೌಂಡ್ ಬ್ರಾಡನ್ ದಿ ಶೋಲ್ಡರ್ಸ್ ಆ್ಯಂಡ್ ರಿಲ್ಯಾಕ್ಸ್ ಈಗ ಪ್ರಾಥಮಿಕವಾಗಿ ಕೆಲವು ವಿಷಯಗಳನ್ನು ಮನಸ್ಸು ಮೆಲ್ಕು ಹಾಕಬೇಕು ಇಡೀ ವಿಶ್ವ ವಿಶಾಲವಾದ ವ್ಯೋಮ ಈ ಪೃಥ್ವಿ ಇದರ ಮೇಲೆ ನಾವು ಕೂತ್ಕೊಂಡಿದ್ದೇವೆ ಈ ಶರೀರಧಾರಿಯಾಗಿ ಎಂಬ ಒಂದು ಅವಲೋಕನೆ ಆಗಲಿ ಅದು ಸತ್ಯ ವಿಶಾಲ ನಕ್ಷತ್ರ ಗೃಹ ತಾರೆ ವಿಶಾಲ ಈ ಒಂದು ಭೂಮಿ ಅದರ ಮೇಲನ್ನು ನಾವು ಕುಳಿತಿದ್ದೇವೆ ನಮ್ಮ ಆಂತರ್ಯದ ಸತ್ಯ ಅಂದರೆ ಈ ದೇಹಧಾರಿಯಾಗಿ ಎಷ್ಟೋ ವರ್ಷಗಳಲ್ಲಿ ಇರ್ತೇವೆ ಅಷ್ಟೇ ಅದರ ಹಿಂದೆ ಇರಲಿಲ್ಲ ಮುಂದೆ ಇರೋದಿಲ್ಲ ಈ ದೇಹದ ದಾರಿಯಾಗಿ ಈಗ ಈ ದೇಹ ಇದೆ ಪ್ರಾಥಮಿಕವಾಗಿ ನಿಮ್ಮ ಯಾವ ಭಗವಂತನಲ್ಲಿ ಶಕ್ತಿಯೋ ನಿಮಗೆ ಶ್ರದ್ಧೆಯೋ ಅವನನ್ನು ಕುರಿತು ಪ್ರಾರ್ಥನೆ ಪ್ರೇಯರ್ ಆ್ಯಂಡ್ ಪಾಸಿಟಿವ್ ಸಜೆಷನ್ ಫಸ್ಟ್ ಸ್ಟ್ ಪ್ರೇಯರ್ ಆ್ಯಂಡ್ ಪಾಸಿಟಿವ್ ಸಜೇಷನ್ ನಿಮ್ಮದೇ ರೀತಿಯಲ್ಲಿ ಹೇ ಭಗವಂತ ನನಗೆ ಜ್ಞಾನ ಕೊಡು ಭಕ್ತಿ ಕೊಡು ಧ್ಯಾನ ಮಾಡಲಿಕ್ಕೆ ನನಗೆ ಅಂತರ್ಮುಖತ್ವ ಕೊಡು ಏಕಾಗ್ರತೆ ಕೊಡು ಅಂತ ನೀನು ನಮ್ಮ ಹೃದಯಾಂತರಾಳದಲ್ಲಿ ಹೇಗಿದ್ದೀಯ ಭಗವಂತ ಹೇಗೆ ವಿರಾಜಮಾನನಾಗಿದ್ದಿ ನಿನ್ನ ಅಸ್ತಿತ್ವದವನ್ನು ನಾವು ಅನುಭವವನ್ನು ಪಡೀಬೇಕು ಹಾಂ ಗೀತೆ ಹೇಳಿದಂತೆ ಈಶ್ವರ ಸರ್ವಭೂತ ನಾಮ್ರದ್ದೇಶೆ ಅರ್ಜುನ ತಿಷ್ಟತಿ ಅಹಮಾತ್ಮ ಗೂಢ ಕೇಶ ಸರ್ವಭೂತ ಆಶ್ರಯ ಸ್ಥಿತ ಅಂತ ಭಗವಂತ ಹೇಳಿದ್ದಾನೆ ಆದರೆ ನೀನು ಹೇಗಿದ್ದಿ ಎಲ್ಲಿದ್ದಿ ಎಂಬುದನ್ನು ನಾನು ಅನುಭವಿಸಬೇಕು ಹೇ ದೇವಾ ಈ ಈ ಶರೀರ ಬಿಟ್ಟು ಮೃತ್ಯುವುಶನಾಗುವಕ್ಕಿಂತ ಮೊದಲೇ ನಾನು ಅತ್ಯಂತ ಕುತೂಹಲದಿಂದ ನಾನು ನಿನ್ನನ್ನು ಪಡೀಬೇಕಂತ ಇದ್ದೇನೆ ಇದೇ ಹೊರ ಜಗತ್ತೇ ಸತ್ಯ ಇದನ್ನ ನಾನು ಜೀವನ ಮಾಡ್ತಾ ಇದ್ದೇನೆ ಪರಿಸ್ಥಿತಿಗೆ ಸ್ಪಂದಿಸಿ ನಾನು ಅವರು ಕುಟುಂಬ ಕೆಲಸ ಕರ್ತವ್ಯ ವಿದ್ಯಾರ್ಥಿ ಅಂತ ಹೇಳಿಬಿಟ್ಟು ಆದರೆ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದಂತೆ ಆದ್ದರಿಂದ ಈ ನನ್ನ ದೇಹದ ಒಂದು ವಾಸ ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಆದರೆ ಇದರ ಆಂತರ್ಯದಲ್ಲಿರುವಂಥ ನೀನೇ ಶಾಶ್ವತ ಸತ್ಯ ನಿನ್ನನ್ನು ನಾನು ಅನುಭವಿಸಬೇಕು ಭಗವಂತ ನಾನು ಎಂಬ ಭಾವ ಕೊಟ್ಟವನೇ ನೀನು ದೇಹದ ಬುದ್ಧಿ ಜೊತೆಗೆ ತಾದಾತ್ಮ್ಯ ಕೊಟ್ಟವನೇ ನೀನು ಈ ಮಹಾಮಾಯಿಯಿಂದ ಪಾರು ಮಾಡಿ ನಿನ್ನ ಧ್ಯಾನವನ್ನು ಏಕಾಗ್ರತೆಯಿಂದ ಭಕ್ತಿಯಿಂದ ಪೂರ್ಣ ಅರಿವಿನಿಂದ ಮಾಡುವಂತೆ ನನಗೆ ಶಕ್ತಿಯನ್ನು ದಯಪಾಲಿಸುವ ಅಂತ ಹೇಳಿ ಎಲ್ಲರ ಒಳಗಿಗೋಗಿ ಪ Pray for your kids and kin and parents and neighbors. Kashtadali dhuri alru kuda. Kashtadindha paragali. Yalla manasi manasu shantavagali. Nammano namge kashtakotta varu kuda. Nammano noisidavaru kuda. Auri kuda antariyadindha forgive them. ಅವರು ಏನು ಮಾಡ್ತಾರಂತ ಅವರಿಗೆ ಸರಿಯಾದ ಅರಿವಿಲ್ಲದೆ ತಪ್ಪು ಮಾಡ್ತಾರೆ ಭವಿಸ್ತಾರೆ ಹೇ ಭಗವಂತ ನಮಗೆಲ್ಲರಿಗೆ ಸದ್ಬುದಿ ಸದ್ಬುದ್ಧಿಯನ್ನು ಕೊಟ್ಟು ಸನ್ಮತಿ ಸದ್ಬುದ್ಧಿಯನ್ನು ಕಾಪಾಡು ಕೊಟ್ಟು ಕಾಪಾಡು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಭಗವತ್ ಕೇಂದ್ರಿತ ಭಗವದ್ ಅನ್ವೇಷಣೆಯ ಜೀವನವನ್ನು ನಡೆಸುವಂತೆ ಕೃಪೆ ಮಾಡು ಅಂತ ಪ್ರಾರ್ಥಿಸಿ ಆಮೇಲೆ ನಿಮ್ಮ ಮನಸ್ಸಿನ ಕಿಟಕಿಯನ್ನೆಲ್ಲ ತೆರೆದು ಆ ಋಷಿಮುನಿಗಳ ಧ್ಯಾನದ ತರಂಗ ಕೃಪೆಯ ತರಂಗ ದೇವಾದಿದೇವರ ಈ ಭುವಿಯಲ್ಲೇ ಧ್ಯಾನ ಮಾಡಿದಂತಹ ಅನೇಕ ಸತ್ಯ ಸಾಕ್ಷಾತ್ಕಾರ ಪಡೆದಂತಹ ಭಗವತ್ ದೇವಾಂಶು ಶಂ ಸಂಭೂತರು ಸಂತರು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಶಾರದಾ ದೇವಿಯವರು ನಾರಾಯಣ ಗುರು ಶಂಕರ ರಾಮಾನುಜ ಮಧ್ವಾ ಬುದ್ಧ ಎಷ್ಟೆಷ್ಟೆಷ್ಟೆಷ್ಟು ಸಂತರು ದೇಹದಾರಿಗಳಾಗಿ ತಮ್ಮ ಆಂತರ್ಯದಲ್ಲಿರುವ ಆತ್ಮತತ್ವವನ್ನು ಅರಿತು ಜನಮನಕ್ಕೆ ತಿಳಿಸಿದವರು ಎಷ್ಟೋ ಜನರ ಆ ವೇವ್ ಲೆಂತ್ ಅಕ್ರಪೋಷಿದ ಧ್ಯಾನದ ತರಂಗಗಳು ಸುತ್ತಮುತ್ತ ರೇಡಿಯೋ ವೇವ್ಸ್ಥರ ಇವೆ ಅವು ನಮ್ಮ ಮನಸ್ಸನ್ನು ಪ್ರವೇಶಿಸಿ ನಮ್ಮ ಮನಸ್ಸನ್ನು ಧ್ಯಾನಕ್ಕೆ ಸಿದ್ಧಗೊಳಿಸಲಿ ನಮ್ಮ ಆಲೋಚನಾ ತರಂಗಗಳು ಧ್ಯಾನಕ್ಕೆ ಯೋಗ್ಯವಾಗಲಿ ಆ ಅವರ ಆಲೋಚನಾ ತರಂಗಗಳು ನಮ್ಮ ಮನಸ್ಸನ್ನು ಪ್ರವೇಶಿಸಿ ಋಷಿ ಮುನಿ ಸಂತರು ನಮಗೆ ಕೃಪೆ ಮಾಡಲಿ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲಾಗಲಿ ಅಂತ ಪ್ರಾರ್ಥಿಸಿ ನಿಮ್ಮ ಯಾರು ಗುರು ಇದ್ದಾರೋ ಅವರನ್ನು ಪ್ರಾರ್ಥಿಸಿ ಆಮೇಲೆ ನಾವು ಮೊದಲನೇ ಹಂತ ದೇಹದ ಸ್ಪಂದನವನ್ನು ಕಾಲಿನಿಂದ ತಲೆವರೆಗೆ ಒಮ್ಮೆ ಗಮನಿಸಿ ಅಬ್ಸರ್ವ್ ದಿ ಬಾಡಿ ಸೆನ್ಸೇಷನ್ from the ಫ್ರಮ್ ದಿ ಟೋ ಟು ದಿ ಹೆಡ್ ಸ್ಟೆಪ್ ಬೈ ಸ್ಟೆಪ್ ನೋವು ಭಾರ ಇದೊಂದು ಭಗವಂತ ಕೊಟ್ಟ ಉಪಕರಣ ಇದರಲ್ಲಿ ವಾಸಿಸಿದೆ ವಾಸಿಸ್ತಾ ಇದೆ ಈ ಉಪಕರಣವು ಆರೋಗ್ಯಕರವಾಗಲಿ ಧ್ಯಾನಕ್ಕೆ ಯೋಗ್ಯವಾಗಲಿ ಪವಿತ್ರವಾಗಲಿ ಭಗವಂತನ ಸ್ಮರಣೆಯಿಂದ ಗಮರೇತ್ ಪುಂಡರೀಕಾಕ್ಷಃ ಸಬಾಹ್ಯ ಅಭ್ಯಂತರ ಶುಚಿ ನಾನು ಶುದ್ಧನಾದೆ ಅಂತ ಭ ಭಗವಂತನ ಕೃಪೆಯಿಂದ ಭಗವಂತನ ಪ್ರಾರ್ಥನೆಯಿಂದ ಭಗವಂತನ ನೆನೆಯ ನೆನೆಯುವುದರಿಂದ ಇಹ ಸ್ಮರೆಯತ್ ಪುಂಡರೀಕಾಕ್ಷಃ ಸಬಾಹ್ಯ ಅಭ್ಯಂತರ ಶುಚಿ ಯಾರೋ ಭಗವಂತನನ್ನು ದೈನ್ಯತೆಯಿಂದ ವ್ಯಾಕುಲತೆಯಿಂದ ಭಕ್ತಿಯಿಂದ ನೆನೆಯುತ್ತಾನೋ ಅವನು ಪವಿತ್ರನಾಗ್ಬಿಡ್ತಾನಂತೆ ನಿಮ್ಮ ದೇಹದ ಸ್ಪಂದನವನ್ನು ಪೂರ್ಣ ಅರಿವಿನಿಂದ ಗಮನಿಸಿ ಹೆವಿ ಫೀಲಿಂಗ್ಸ್ ಅನ್ಕಂಫರ್ಟೇಬಲ್ ಫೀಲಿಂಗ್ಸ್ ಅಸಂವೇದನೆ ಸೆನ್ಸೇಷನ್ಸ್ leg calf muscles knee thigh stomach chest shoulders hand fingertips neck lips facial muscles eyelid head we aware of the body sensation ಈ ಬಯೋಕೆಮಿಕಲ್ ಮೆಷಿನರಿ ಈ ಚರ್ಮದಿಂದ ಹೊದಿಸಲ್ಪಟ್ಟಂತಹ ಸ್ಕಲಿಟಲ್ ಮ ಸಿಸ್ಟಮ್ ಮಸ್ಕುಲಾರ್ ಸಿಸ್ಟಮ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ರೆಸ್ಪಿರೇಟ್ರಿ ಸಿಸ್ಟಮ್ ಬ್ರೈನ್ ನರ್ವಸ್ ಸಿಸ್ಟಮ್ ಇದರಿಂದೆಲ್ಲ ಒಳಗೂಡಿದಂತಹ ಈ ಯಂತ್ರ ಬಯೋಕೆಮಿಕಲ್ ಕಂಪ್ಯೂಟರ್ ಥರ ಬ್ರೈನ್ ಇದರಲ್ಲಿ ನಾವು ವಾಸ ಇದ್ದೇವೆ ಈಗ ಈ ದೇಹ ಪರಿಶುದ್ಧವಾಗಲಿ ವಜ್ರದಷ್ಟು ಆರೋಗ್ಯಕರವಾಗಲಿ ಶಕ್ತಿಯುತವಾಗಲಿ ಮತ್ತು ತೇಜಸ್ಸಿನಿಂದ ತುಂಬಲಿ ಭಗವದ್ ಧ್ಯಾನಕ್ಕೆ ಯೋಗ್ಯವಾಗಲಿ ಅಂತ ಹಾರೈಸಿ ಪ್ರಾರ್ಥಿಸಿ ಆಮೇಲೆ ಅಬ್ಸರ್ವೇಷನ್ ಆಫ್ ದಿ ಬ್ರೀದಿಂಗ್ ಥರ್ಡ್ ಸ್ಟೆಪ್ ಪ್ರೇಯರ್ ಆ್ಯಂಡ್ ಪಾಸಿಟಿವ್ ಸಜೇಷನ್ ಫಸ್ಟ್ ಸ್ಟೆಪ್ ಅಬ್ಸರ್ವೇಷನ್ ಆಫ್ ದಿ ಬಾಡಿ ಸೆನ್ಸೇಷನ್ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಇಸ್ ಅಬ್ಸರ್ವೇಷನ್ ಆಫ್ ದ ಬ್ರೀದಿಂಗ್ observe ಅಬ್ಸರ್ವ್ ಬ್ರೀದಿಂಗ್ ಸ್ಲೋಲಿ ಸ್ಟಡಿ ಬ್ರೀದಿಂಗ್ ಜಸ್ಟ್ ಅಬ್ಸರ್ವ್ ದ ನ್ಯಾಚುರಲ್ ಬ್ರೀದಿಂಗ್ ಹೌದು ಕೋಲ್ಡ್ ಆರ್ ಥ್ರೂ ದ ನಾಸ್ಟ್ರೆಲ್ ತಣ್ಣಗೆ ಗಾಳಿ ನಮ್ಮ ಮೂಗಿನ ಹೊಳ್ಳೆಯ ಮೂಲಕ ಅದು ನಮ್ಮ ಶ್ವಾಸಕೋಶವನ್ನು ಪ್ರವೇಶಿಸಿ ನಮ್ಮ ಎದೆ ಸಹಜವಾಗಿ ಉಬ್ಬಿ ರಕ್ತದ ನಾಳಗಳು ಮತ್ತು ಉಸಿರಾಡಿದ ಗಾಳಿಯ ಅಮ್ಲಜನಕಗಳು. ಆ ಚಿಕ್ಕ ಚಿಕ್ಕ ಬೆಲೂನ್ ಥರ ಆಲ್ವಿಯೋಲೈನಲ್ಲಿ ಶ್ವಾಸಕೋಶದ ಒಳಗಿರುವ ಆ ಗಾಳಿ ಚೀಲಗಳು ಅದು ರಕ್ತನಾಳಗಳ ಜೊತೆಗೆ ಪರಸ್ಪರವಾಗಿರ್ತಕ್ಕಂಥ ಒಂದು ವಿನಿಮಯ ಆಕ್ಸಿಜನ್ ಹೀರ್ಕೊಂಡು ಅಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಗಾಳಿ ತೆಗೆದುಕೊಂಡು ಬಿಟ್ಟು ಮನ್ವಿ ಎಕ್ಸ್ ವಿ ಹಾಟ್ ಏರ್ ಇನ್ವೆಲ್ಯೂಷನ್ ವಿತ್ ದ ಕೋಲ್ಡ್ ಏರ್ ಬಿ ಅವೇರ್ ಆಫ್ ದ ಬ್ರೀದಿಂಗ್ ಪ್ರೊಸೆಸ್ ಲಿಟ್ಲ್ ಬೈ ಲಿಟ್ಲ್ ಉಸಿರಾಟವನ್ನು ಶಾಂತಿಯಿಂದ ಏಕಾಗ್ರತೆಯಿಂದ ಪೂರ್ಣ ಅರಿವಿನಿಂದ ಗಮನಿಸಿ ಹೀಗೆ ಗಾಳಿ ಒಳಗೆ ಹೋಗ್ತದೆ ಎದೆ ಒಪ್ತದೆ ಆಮೇಲೆ ಎದೆ ಶ್ರಿಂಕ್ ಆಗ್ತದೆ ಬಿಸಿಗಾಳಿತ ನಿಂತಾನೆ ಹೊರತದೆ ಪ್ರಕೃತಿ ನಮ್ಮನ್ನು ಜೈವಿಕವಾಗಿ ಜೀವನ ಮುಂದುವರಿಯುವುದಕ್ಕೆ ಹೇಗೆ ಪ್ರಾಣದಾನ ಮಾಡ್ತಾ ಇದೆ ಎಂಬುದನ್ನು ಗಮನಿಸಿ ನಮ್ಮಲ್ಲಿ ಹೇಗೆ ಪ್ರಾಣಶಕ್ತಿಯನ್ನು ಸಹಜವಾಗಿ ಸುಲಭವಾಗಿ ಶ್ವಾಸೋಚ್ಛಾಸದ ಅತೀ ಸರಳ ಸುಲಭ ಪ್ರಕ್ರಿಯೆಯಿಂದ ಎಷ್ಟು ವಿಸ್ಮಯಕಾರಿಯಾಗಿ ನಮ್ಮನ್ನು ಸಲಿಸ್ತಾ ಇದೆ ಪ್ರಕೃತಿ ಎಂಬುದನ್ನು ಗಮನಿಸಿ ಇದಾದ ಮೇಲೆ ರಿದಮಿಕ್ ಬ್ರೀದಿಂಗ್ ಸಹಜವಾಗಿ ಡೀಪ್ ಬ್ರೀದಿಂಗ್ ರಿಧಮಿಕ್ ಬ್ರೀತಿಂಗ್ ಮಾಡಿ ಎರಡು ಬಾರಿ ಗಮನಿಸಿ ಮಾಡಿ ಗಮನಿಸ್ತಾ ಉಸಿರಾಟವನ್ನು ಮಾಡಬೇಕು ಗಮನಿಸ್ತಾ ರಿಧಮಿಕ್ ಬ್ರೀತಿಂಗನ್ನು ಮಾಡಬೇಕು ಇದಾದ ಮೇಲೆ ಇನ್ನು ಶ್ವಾಸೋಚ್ವಾಸ ಪ್ರಕ್ರಿಯೆಗಿಂತ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಗಮನಿಸೋಣ ನಾಕ್ನೇಹ ಮನಸ್ಸು ಆಲೋಚನೆಗಳು ಹೇಗೆ ಬರ್ತಾ ಇವೆ ಮನಸ್ಸಿನ ಆಲೋಚನೆಗಳ ಮೂಲಕವೇ ಇಡೀ ಜೀವನ ಸ್ವಪ್ನದಲ್ಲಿಯೂ ಆಲೋಚನೆ ಎಚ್ಚರ ಆದಾಗಲಿಂದ ಮಲಗುವ ತನಕ ಆಲೋಚನೆ ಈ ಮನಸ್ಸೆಂಬುದನ್ನು ಗಾಢ ನಿದ್ರೆ ಬಿಟ್ಟರೆ ಎಲ್ಲ ಸಮಯದಲ್ಲಿ ಚಿಂತಿಸ್ತಾ ಇರ್ತದೆ ಈ ಚಿಂತನೆಯನ್ನು ಪ್ರಯೋಜನಕಾರಿ ಚಿಂತನೆ ಅರಿವಿನ ಚಿಂತನೆ ಸಕಾರಾತ್ಮಕ ಚಿಂತನೆ ಭಗವತ್ ಅನ್ವೇಷಣೆಗೆ ಸಹಾಯಕಾರಿ ಚಿಂತನೆ ನಮ್ಮ ಕರ್ತವ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಚಿಂತನೆಯಾಗಿ ಮಾರ್ಪಡಿಸಬೇಕು ವೃತ್ತ ಆಲೋಚನೆಯನ್ನು ಹರಣ ಆಗಬಾರ್ದು ನೋಡಿ ಹೇಗೆ ಆಲೋಚನೆ ಮನಸ್ಸಿನಲ್ಲಿ ಉದ್ಭವ ಆಗಿದೆ ನಿಮ್ಮ ಮನೋ ಆಕಾಶವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಸಬ್ಜೆಕ್ಟಿವ್ ನಿಯಂತ್ರಿಸುವ ಅವಶ್ಯಕತೆ ಇಲ್ಲ ಅತ್ಯಂತ ಕುತೂಹಲದಿಂದ ಮಲ್ಟಿ ಚಾನಲ್ ಟೆಲಿವಿಷನ್ ನೋಡಿದ ಥರ ಮನಸ್ಸಿನ ಮನಸ್ಸಿನ ಕಣ್ಣುಗಳು ಒಳಕಣ್ಣ ಮೈಂಡ್ಸ್ ಆಯಿ ಅದರ ಎದುರು ಬರುವಂಥ ಬಣ್ಣಗಳು ರೂಪಗಳು ಆಲೋಚನೆಗಳು ಹೇಗೆ ಹುಟ್ಟಿ ಅದು ನಮ್ಮ ಪರ್ಮಿಷನ್ ಇಲ್ಲದೆ ಹೇಗೆ ಬರ್ತದೆ ಹೋಗ್ತದೆ ಒಂದಾದಮೇಲೆ ಈ ಆಲೋಚನೆ ನನ್ನ ಮನಸ್ಸರಿಗಿದೆ ಅತ್ಯಂತ ಕುತೂಹಲದಿಂದ ಗಮನಿಸ ಗಮನಿಸುವುದು ಮುಖ್ಯ ಎಂಥದ್ದೇ ಆಲೋಚನೆ ಬರಲಿ ಎಂಥದ್ದೇ ಸ್ವರೂಪ ಬರಲಿ ಓ ನಾನು ಗಮನಿಸ್ತಾ ಇದ್ದೀನಿ ಹೋ ಈ ರೂಪ ಬಂತು ಈ ಆಲೋಚನೆ ಬಂತು ಈ ಮೆಮರೀಸ್ ಪ್ರೌಟ್ ಆಯ್ತು ಈಗ ನನಗೆ ಹೇಳದೆ ನಾನು ಆಜ್ಞೆ ಕೊಡದೆ ಇದು ಬಂತು ನನ್ನ ಆಜ್ಞೆ ಇಲ್ಲದೆ ಅದು ಹೊರಟು ಹೋಗ್ತಾ ಇದೆ ಮರಿತಾಯಿದೆ ಅಷ್ಟೊಳಗೆ ಇನ್ನೊಂದು ಬಂತು ಹೌ ಪ್ರೊಸೆಷನ್ ಆಫ್ ಥಾಟ್ಸ್ ಫಾರ್ಮ್ಸ್ ಕಲರ್ಸ್ ರೈಸ್ and fall, disappear in the mind. Just have a look with great curiosity and attention. Let any thought come, don't worry. You've come to realize what you've done. But... You've come to know the truth. You've come to me with a trespass. You've come to me with a trespass. You've come to me with a trespass. You've come to me with a trespass. ಯಾರಪ್ಪ ನೀನು ಎಲ್ಲಿಂದ ಬಂದು ಯಾಕೆ ಬಂದು ಅಂತ ಕೇಳೋದಿಲ್ವ ಹಾಗೆಯೇ ಯಾವ ಯಾವ ಆಲೋಚನೆ ಎಲೆಲ್ಲಿಂದ ಹೆಂಗೆ ಬಂದು ನಮ್ಮ ಮನಸ್ಸನ್ನ ಮನೆ ಮಾಡಿಕೊಂಡಿರ್ತದೆ ಮನಸ್ಸಿನಲ್ಲಿ ನಿಂತಿರ್ತದೆ ಅದನ್ನು ಪರಿಪೂರ್ಣವಾಗದ ಒಂದು ಆಸಕ್ತಿಯಿಂದ ಪ್ರಶ್ನಿಸಿ ಗಮನಿಸಿ ಮನಸ್ಸಿನ ಆಲೋಚನೆಯನ್ನು ಗಮನಿಸುವ ಒಂದು ಅಭ್ಯಾಸದ ಶಕ್ತಿಯನ್ನು ಸೂಕ್ಷ್ಮದ ಕಡೆಗೆ ಮನಸ್ಸನ್ನು ಕರ್ಕೊಂಡು ಹೋಗುವ ಶಕ್ತಿಯ ಪ್ರಾಪ್ತವಾಗ್ತದೆ ಅದರಿಂದ ಇನ್ನು ಅತಿಸೂಕ್ಷ್ಮವಾಗಿರ್ತಕ್ಕಂತಹ ನಾನು ಎಂಬ ಮುಂದಿನ ಹಂತ ನಾನು ನಾನು ಎಂಬುದು ಆಲೋಚನೆಯೇ ಅಥವಾ ಅದು ನಮ್ಮ ಹೃದಯಾಂತರಾಳದ ವ್ಯಕ್ತಿತ್ವದ ಕೇಂದ್ರದ ಒಂದು ಸಹಜವಾದ ಶ್ರುತಿ ನಾನು ನಾನು ನಾನು ಎಂಬುದು ಪ್ರೈಮರಿ ಐಡೆಂಟಿಫಿಕೇಶನ್ನ ಅದು ಚಿತ್ ಜಡ ಗ್ರಂಥಿ ಜಡ ಎಂಬ ದೇಹ ಪ್ರಪಂಚ ಚಿತ್ತಂದರೆ ಕಾನ್ಷಿಯಸ್ನೆಸ್ ದೈವತ್ವದ ನಮ್ಮ ಅಹಂ ಎಂಬುದು ದೊಡ್ಡ ದೇವಸ್ಥಾನದ ಮಹಾದ್ವಾರ ಇದ್ದಂಗೆ ಹೃದಯ ಕೇಂದ್ರದಲ್ಲಿ ನಾನು ಎಂಬುದು ಅಲ್ಲಿಂದ ಬಿಂಬಿಸ್ತದೆ ಹೊರಹೊಮ್ಮತದೆ ನಿಮ್ಮ ಎದೆಯ ಮೇಲೆ ಕೈ ಇಟ್ಟುಬಿಟ್ಟು ಬೇಕಾಗಿದ್ದರೆ ಒಂದು ಸರಿ ನಾನು ನಾನು ಅಂತ ಮೌನವಾಗಿ ಹೇಳಿ ಕೈ ಕೆಳಗಿಡಿ ಅದು ನಿಮ್ಮ ಹೃದಯದ ಕೇಂದ್ರ ವ್ಯಕ್ತಿತ್ವದ ಕೇಂದ್ರ ಧ್ಯಾನದ ಕೇಂದ್ರ ಆ ಹೃದಯ ಆಕಾಶ ಅಲ್ಲಿ ನಾನು ಎಂಬುದುಕ್ಕಿಂತ ಹಿಂದೆ ಹೋಗಲಿಕ್ಕಾಗ್ತಾ ಇಲ್ಲ ನಾನು ಎಂಬುದೇ ದೇವಸ್ಥಾನದ ಗರ್ಭಗೃಹದ ಮಂದಿರದ ಬಾಗಿಲು ಅಂತ ತಿಳ್ಕೊಂಡು ಆ ಬಾಗಿಲನ್ನು ತೆರೆದು ಅದರ ಹಿಂದೆ ಇರುವಂತಹ ಹೇಗೆ ದೇವಸ್ಥಾನದ ಬಾಗಿಲು ಮಂಗಳಾರತಿ ಸಮಯ ತೆರೆದಾಗ ಆ ದಿವ್ಯವಾದ ಭಗವಂತನ ಸ್ವರೂಪ ನಿಮಗೆ ಪೂರ್ಣವಾದ ಅಲಂಕಾರವಾಗಿರ್ ಭಗವಂತನ ಸ್ವರೂಪ ನಿಮಗೆ ನೋಡ್ಲಿಕ್ಕೆ ಸಿಗ್ತದೋ ಹಾಗೆ ನೀವು ಅಹಂ ಎಂಬುದನ್ನೇ ಆ ನಮ್ಮ ಜೀವಾತ್ಮ ಆ ಪರಮಾತ್ಮನಿಗೆ ನೀವು ಅದನ್ನು ಆಸನವಾಗಿ ಕೊಟ್ಟು ಅದರ ಮೇಲೆ ಪರಮಾತ್ಮ ನಿಮ್ಮ ಅಂತರಾತ್ಮನಾಗಿ ಚಿದಾಕಾಶದಲ್ಲಿ ಆ ಸೃಷ್ಟಿಯ ಒಡೆಯ ಭಗವಂತ ನಿಮ್ಮ ಇಷ್ಟ ದೇವತೆಯಾಗಿ ರಾಮ ಕೃಷ್ಣ ಶಿವ ನಾರಾಯಣ ಅಥವಾ ರೂಪಕ್ಕೆ ಅತೀತವಾಗಿರ್ತಕ್ಕಂತಹ ನಿರಾಕಾರದ ಬೆಳಕನ್ನು ಧ್ಯಾನ ಮಾಡಬೇಕಂತ ಅವರು ಮಾಡಬಹುದು ಆದರೆ ಎಲ್ಲ ಆಕಾರ ನಿರಾಕಾರ ಎಲ್ಲವೂ ಒಂದೇ ಭಗವಂತ ಆಕಾರ ಅದೇ ಸಮಯದಲ್ಲಿ ಅವನು ನಿರಾಕಾರ ನಿರಾಕಾರ ಆಕಾರ ನಿರಾಕಾರಕ್ಕೆ ಅತೀತನ ಅವನೇ ಅಂತ ರಾಮಕೃಷ್ಣ ಪರಮಂಸರು ದೇವನೊಬ್ಬನೇ ಅವನ ರೂಪ ಹಲವುಗಳು ನೀರು ತಣ್ಣಿ ಜಲ ಅಂತ ಹೇಳಿದರೆ ಶಬ್ದ ಸಂಜ್ಞೆ ಬೇರೆಯಾಗಿದ್ದರೂ ಅದು ವಾಟರ್ ಎಷ್ಟೋ ಒಂದೇ ಆದ್ದರಿಂದ ನಿಮಗೆ ಇಷ್ಟವಾಗಿರ್ತಕ್ಕಂಥ ಭಗವಂತನಿಗೆ ಸ್ವರೂಪ ನಿಮಗೆ ಮನಸ್ಸಿಗೆ ಆಧಾರವಾಗಿರ್ತಕ್ಕಂಥ ದೈವೀ ಸ್ವರೂಪವನ್ನು ನಿಮ್ಮ ಹೃದಯ ಆಕಾಶದಲ್ಲಿ ಹೃದಯ ದೇಗುಲದಲ್ಲಿ ಅವನ ದಿವ್ಯ ಜ್ವಲಮಾನವಾಗಿರ್ತಕ್ಕಂಥ ಆ ಕೃಪೆಯನ್ನು ಹೊರವನ್ನು ಕೃಪೆಯ ಬೆಳಕನ್ನು ಆ ಚೈತನ್ಯವನ್ನು ಹೊರಹೊಮ್ಮುವಂತಹ ಆ ಭಗವಂತನ ದಿವ್ಯ ಸ್ವರೂಪವನ್ನು ಧ್ಯಾನಿಸಿ ಹೃದಯ ಕಮಲ ನಿಮ್ಮ ಅಹಮ್ಮೆ ಕಮಲವಾಗಿದೆ ಆ ಪರಮಾತ್ಮ ನಿಮ್ಮ ಅಂತರಾತ್ಮನಾಗಿ ನಿಮ್ಮ ಹೃದಯಾಕಾಶದಲ್ಲಿ ಹೃದಯ ಮಂದಿರದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಂತ ಭಾವಿಸಿ ಅವನಿಗೆ ದೂಪದೀಪ ನೈವೇದ್ಯದಿಂದ ನಿಮ್ಮದೇ ಆದ ರೀತಿಯ ಪೂಜೆ ಸಲ್ಲಿಸಿ ನಮ್ಮ ತಂದೆ ತಾಯಿಯಂತೆ ನಮಗೆ ಆಪ್ತ ನಮ್ಮ ನಿಜದ ನೆಲೆ ನಮ್ಮ ಅಹಂನ ಹಿಂದೆ ಇರುವಂಥ ಆ ದಿವ್ಯ ಶಕ್ತಿ ಅವನೇ ತಾಧಾತ್ಮ್ಯ ಅಹಂ ಎಂಬ ಸ್ವರೂಪ ಕೊಟ್ಟವನೆಯವನು ನಾನೇ ನನ್ನ ನಳಿಸಿ ನಿನೆ ನೆಲಸು ಹೃದಯ ಪದ್ಮಲದಲಿ ನನ್ನ ನಳಿಸಿ ನಿನೆ ನೆಲಸು ಹೃದಯ ಪದ್ಮದಲದಲ್ಲಿ ಧರ ವಿಪಾಂ ಪರಮೇಶ್ವೂತಪುಂಡರೀಕುರ ಮಧ್ಯ ಸಂಸ್ಥೆ ತತ್ರ ಗಗನ ವಿಶೋಕ ಯಸ್ ತದಂತ ತತುಪಾಸಿತವ್ಯ ದಹರವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಪಾಪರಹಿತ ಅಂದ್ರೆ ಪವಿತ್ರವಾಗಿರ್ತಕ್ಕಂತಹ ಪರಮೇಶ್ವಭೂತವಾಗಿರ್ತಕ್ಕಂಥ ಅಂದರೆ ಭಗವಂತನ ದಿವ್ಯತೆಯಿಂದ ತುಂಬಿಕೊಂಡಿರ್ತಕ್ಕಂತಹ ಯತ್ ಪುಂಡರೀಕಂಪುರ ಮಧ್ಯ ಸಂಸ್ಥ ಅಂಥ ಭಗವಂತನ ದಿವ್ಯ ಸ್ವರೂಪ ನಮ್ಮ ಹೃದಯ ಮಧ್ಯದಲ್ಲಿದೆ ದರ ವಿಪಾಪಂ ಪರಮೇಶ್ವೂತಂ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥೆ ಎಬಾಯ್ಡ್ಸ್ ಇನ್ ದ ಸೆಂಟರ್ ಫರ್ ಪರ್ಸನಾಲಿಟಿ ತತ್ರೀ ದಂ ಗಗನಂ ವಿಶೋಕಂ ಅಲ್ಲಿನೂ ಶೋಕರಹಿತ ಆನಂದದಿಂದ ತುಂಬಿದ ಆ ಒಂದು ಚಿದಾಕಾಶ ಗಗನ ಇದೆ ತತ್ರ ದಹ್ರಂ ಸೂಕ್ಷ್ಮವಾಗ ದಹರ ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಗಗನವಿದೆ ತಸ್ ಸ್ಪೇಸ್ ಆಫ್ ದಿ ಹಾರ್ಟ್ನಲ್ಲಿ ತಸ್ಮಿನ್ ತದಂತ ತತುಪಾಸಿತವ್ಯಂ ಅದರ ಒಳಗೆ ನಾವು ಭಗವಂತನ ದಿವ್ಯ ಸ್ವರೂಪವನ್ನು ಧ್ಯಾನಿಸತಕ್ಕದ್ದು ಅಂತ ಉಪನಿಷತ್ ಹೇಳ್ತದೆ ಉಪನಿಷತ್ ಮಾರ್ಗದರ್ಶನದಂತೆ ನಾವು ನಮ್ಮ ಇಷ್ಟ ದೇವರತೆಯನ್ನು ಹೃದಯ ದೇಗುಲದಲ್ಲಿ ಹೃದಯ ಆಕಾಶದಲ್ಲಿ ಮಾನಸ ಪೂಜೆಯ ಮೂಲಕ ಪೂಜೆ ಸಲ್ಲಿಸಿ ಆಮೇಲೆ ಅವನೊಡನೆ ಮಾತಾಡಬೇಕು ಹೇ ಭಗವಂತ ನ ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಹೇ ಮಹಾಮಹಿಮಾ ಕೈವಲ್ಯ ಪತಿ ನೀನು ನನಗೆ ಭಕ್ತಿ ಜ್ಞಾನ ವಿವೇಕ ವೈರಾಗ್ಯ ನಿನ್ನ ಧ್ಯಾನದಲ್ಲಿ ಆಸಕ್ತಿ ಏಕಾಗ್ರತೆ ಧ್ಯಾನದ ಸಮಯದಲ್ಲಿ ನಿನ್ನ ದಿವ್ಯ ನನ್ನ ಹೃದಯ ದೇಗುಲದಲ್ಲಿ ವಿಜೃಂಭಿಸುವಂತೆ ನಿನ್ನನ್ನು ನೋಡುವಂತೆ ಕೃಪೆ ಮಾಡುವೆ ಭಗವಂತ ನನ್ನ ಅಂತಃಚಕ್ಷುವನ್ನು ತೆರೆ ತೆರೆ ಭಗವಂತ ನನ್ನ ನಿನ್ನ ಮಧ್ಯದಲ್ಲಿರುವಂಥ ತಸ್ಮಿನ್ ಪುರುಷನ ಪಾವರಣ ಸತ್ಯಧರ್ಮ ಎದಷ್ಟೇ ಆ ತೆರೆಯನ್ನು ತೆರೆಯು ಭಗವಂತ ನಾನು ನಿನ್ನ ಸತ್ಯ ಸ್ವರೂಪನಾಗಿ ಧರ್ಮಸ್ವರೂಪನಾಗಿ ಹೇಗಿದ್ದೀಯ ಅಂತ ಅನುಭವ ಪಡಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಹೇ ಭಗವಂತ ನಾನು ನಿನ್ನ ಕೃಪೆಗನುಗುಣವಾಗಿ ನಿನ್ನ ಕೃಪೆಯಾದರೆ ಮಾತ್ರ ಏಕಾಗ್ರತೆಯಿಂದ ನಿನ್ನ ಧ್ಯಾನ ಮಾಡಬಲ್ಲೆ ಆ ನಿನ್ನ ಕೃಪೆಯನ್ನು ದಯಪಾಲಿಸೇ ಭಗವಂತ ಅಂತ ನಮ್ಮದೇ ಆದ ಭಾಷೆಯಲ್ಲಿ ಭಗವಂತನೊಡನೆ ಆತ್ಮೀಯತೆಯಿಂದ ಮಾತಾಡಬೇಕು ಪ್ರಾರ್ಥನೆ ಮಾಡಬೇಕು ಎಲ್ಲರಿಗೆ ಒಳಿತಾಗುವಂತೆ ಮಾಡು ಹೇ ಭಗವಂತ ಎಲ್ಲರಿಗೂ ಶಾಂತಿಯನ್ನು ಕೊಡು ನೆಮ್ಮದಿಯನ್ನು ಕೊಡು ಮಾಕಷ್ಟಿದ ದುಃಖ ಭಾಗಬಹುದು ಯಾರು ದುಃಖದಲ್ಲಿ ಭಾಗಿಗಳಾಗಿರದಂತೆ ಕೃಪೆ ಮಾಡು ಹೇ ಭಗವಂತ ಅಂತ ಭಗವಂತನೊಡನೆ ಭಕ್ತಿ ಜ್ಞಾನ ವಿವೇಕ ಮತ್ತು ಶಾಂತಿಗೋಸ್ಕರ ಪ್ರಾರ್ಥಿಸಿ ನಮ್ಮ ಕರ್ತವ್ಯವನ್ನು ಕೂಡ ಯೋಗ್ಯ ರೀತಿಯಲ್ಲಿ ಮಾಡುವ ಶಕ್ತಿ ಅವನ ಪೂಜೆಯಾಗಿ ಮಾಡಲು ನಮಗೆ ಶಕ್ತಿಯನ್ನು ದಯಪಾಲಿಸು ಅಂತ ಪ್ರಾರ್ಥಿಸಿ ಆಮೇಲೆ ಅವನ ದಿವ್ಯ ನಾಮವನ್ನು ಕೆಲವು ಕ್ಷಣ ಹತ್ತು ಬಾರಿ ಇಪ್ಪತ್ತೆಂಟು ಬಾರಿ ಎಣಿಸದೆ ಬೇಕಾಗಿದ್ರೆ ಕೆಲವು ಕ್ಷಣ ಅವನ ದಿವ್ಯ ನಾಮವನ್ನು ಗುರು ಕೊಟ್ಟದಿದ್ದರೆ ಅಥವಾ ಗೊತ್ತಿದ್ರೆ ಯಾವ ಭಗವತ್ತನ ಸ್ವರೂಪವನ್ನು ಧ್ಯಾನ ಮಾಡುತ್ತಿದ್ದ ಅವಧಿಗೆ ಸಂಬಂಧಪಟ್ಟಂತಹ ಅವನ ದಿವ್ಯ ನಾಮವನ್ನು ಕೆಲವು ಬಾರಿ ಸತತವಾಗಿ ಪಠಿಸುವಂಥದ್ದು ಜಪಿಸುವಂಥದ್ದು ಆ ದಿವ್ಯ ಭಗವಂತನ ಪವಿತ್ರವಾಗಿರ್ತಕ್ಕಂತಹ ನಾಮವನ್ನು ಕೆಲವು ಹೊತ್ತು ಜಪಿಸಿ ಸ್ವಲ್ಪ ಹೊತ್ತು ಜಪ ಆದಮೇಲೆ ಅವನ ದಿವ್ಯ ಸ್ವರೂಪವನ್ನು ಶಾಂತಿಯಿಂದ ಮೌನದಿಂದ ಹೃದಯಂತಾರ್ ಅಂತರಾಳದಲ್ಲಿ ಏನೂ ಮಾಡದೆ ಪ್ರಾಕ್ಟೀಸ್ ಆಫ್ ದ ಪ್ರಸೆನ್ಸ್ ಆಫ್ ದ ಡಿವೈನ್ ಇನ್ ದ ಇನ್ನರ್ ಹಾರ್ಟ್ ಸೆಂಟರ್ ಇನ್ನರ್ ಶ್ರೈನ್ ಆಫ್ our ಪರ್ಸನಾಲಿಟಿ ಅವನನ್ನು ಹೃದಯ ಮಂದಿರದಲ್ಲಿ ದೇಗುಲದಲ್ಲಿ ಅವನ ದಿವ್ಯ ಸ್ವರೂಪವನ್ನು ಆ ಬೆಳಕು ನಮ್ಮ ಇಡಿ ದೇಹದಿಂದ ಹೊರಹೊಮ್ತಾ ಇದೆ ಪ್ರಜ್ವಲಿಸ್ತಾ ಇದೆ ನಮ್ಮ ಇಡಿ ಜೀವಕೋಶವನ್ನು ಅದು ಆ ಚೈತನ್ಯದಿಂದ ತುಂಬ್ತಾ ಇದೆ ಅಂತ ಭಾವಿಸ್ತಾ ಆ ಡಿವೈನ್ ಆರ ಆ ದೈವೀ ಒಂದು ಆ ಪ್ರಭಾವಳಿ ಅದನ್ನು ಅದರ ಆನಂದವನ್ನು ಆ ಚೈತನ್ಯದ ಬೆಳಕನ್ನು ಆ ಭಗವಂತನ ಸ್ವರೂಪವನ್ನು ಅನುಭವಿಸ್ತಾ ಪ್ರಾಕ್ಟೀಸ್ ದ ಪ್ರಸೆನ್ಸ್ ಆಫ್ ದ ಡಿವೈನ್ ಸೈಲೆಂಟ್ಲಿ ಎಫರ್ಟ್ಲೆಸ್ಲಿ ಪೀಸ್ಫುಲಿ ಸೈಲೆಂಟ್ಲಿ ಡೂಯಿಂಗ್ ನಥಿಂಗ್ ಎಲ್ಸ್ ಗೋವಿಂದ ಗೋವಿಂದ ಅತಿ ಆನಂದ ಭಗವಂತನ ಆ ದಿವ್ಯವಾಗಿರ್ತಕ್ಕಂತಹ ಹೃದಯದಲ್ಲಿ ಅಸ್ತಿತ್ವದ ಆನಂದವನ್ನು ಸವಿತಾ ಇರುವಂಥದ್ದು ಈಗ ಧ್ಯಾನದಿಂದ ನಮ್ಮ ನಿತ್ಯ ಜೀವನದ ಕಡೆ ಬರುವ ಮೊದಲು ಭಗವಂತನೊಡನೆ ಒಂದು ಸಂಕಲ್ಪ ಪ್ರಾರ್ಥನೆ ಮಾಡಿ ಕೊನೆಯ ಹಂತ ಹೇ ಭಗವಂತ ಧ್ಯಾನದಿಂದ ಹೊರಗೆ ಬರೋದು ಅಂತ ಹೇಳಿದರೆ ನಿನ್ನನ್ನು ಮರೆಯುವುದಂತೆಯಲ್ಲ ನಿನ್ನ ಧ್ಯಾನ ಕೊನೆಗಾಣುವುದಂತಲ್ಲ ಭಗವಂತ ನಿನ್ನ ದಿವ್ಯ ಧ್ರುವ ಸ್ಮೃತಿಯನ್ನು ನನ್ನ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನಾನು ನಿನ್ನನ್ನು ಸದಾ ಸ್ಮರಿಸುವಂತೆ ಅಗೊಮ್ಮೆ ಈಗೊಮ್ಮೆ ಸಾಧ್ಯವಾದ ಸತತವಾಗಿ ಕೆಲಸಗಳ ಮಧ್ಯದಲ್ಲಿ ಸ್ಮರಿಸುವಂತೆ ಕೃಪೆ ಮಾಡು ಹೇ ಭಗವಂತ ನನ್ನೊಡನಿದ್ದು ಸದಾ ನನ್ನ ಜೀವನದ ಈ ಪಯಣದಲ್ಲಿ ಮಾರ್ಗದರ್ಶಿಯಾಗಿರು ಹೇ ಭಗವಂತ ಎಲ್ಲ ಸಮಯದಲ್ಲಿ ನನ್ನ ಕಾಪಾಡು ನನ್ನಿಂದ ಸರಿಯಾದ ಮಾತು ಸರಿಯಾದ ಕೆಲಸ ಸರಿಯಾದ ಕರ್ತವ್ಯ ಹೊರಹೊಮ್ಮುವಂತೆ ಪ್ರೇರೇಪಿಸಿ ಹೇ ಭಗವಂತ ನನ್ನಿಂದ ಯಾರಿಗೂ ಕೆಡುಕಾಗದಂತೆ ಕೃಪೆ ಮಾಡು ಹೇ ಭಗವಂತ ನನ್ನನ್ನು ಕಾಪಾಡು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಹೇ ಮಹಾಮಹಿಮಾ ಕೈವಲ್ಯ ಪತಿ ನೀನು ಅಂತ ನೀವು ಪ್ರಾರ್ಥಿಸಿ ಭಗವಂತನಿಗೆ ಶರಣಾಗಿ ನಾನು ಎಂಬುದನ್ನು ಹೇಗೆ ನಾವು ಮರೆಯುವುದಿಲ್ವೋ ಹಾಗೆ ನಾನುವಿನ ಹಿಂದೇನೇ ಭಗವಂತ ಇದ್ದಾನೆ ಎಂಬುದನ್ನು ನಾವು ಧ್ಯಾನದಲ್ಲಿ ಕಂಡುಹಿಡಿಯಲ್ಲಿ ಮಾಡಿದ ಪ್ರಯತ್ನದ ಫಲವಾಗಿ ಆ ಭಗವಂತ ಕೂಡ ನಮ್ಮ ಹಿಂದೆ ಇದ್ದಾನೆ ಎ ಭಗವಂತ ಎಷ್ಟೆಷ್ಟು ಸಂತ ಮಹಾತ್ಮರು ಅದ್ ನಿನ್ನನ್ನು ಅನುಭವಿಸಿದ್ದಾರೆ ಉಪನಿಷತ್ ಹೇಳದೆ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ಅಂತ ಹಾತ್ಮ ಗೂಢ ಕೇಶ ಸರ್ವಭೂತಾಶಯ ಸ್ಥಿತ ಅದನ್ನ ನನ್ನ ಒಳಗೆ ಯಾವಾಗಲೂ ಇದೆಯೇ ಇದೆಯಾ ಆ ಅರಿವು ನನ್ನಲ್ಲಿ ಯಾವಾಗಲೂ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಇರಲಿ ಭಗವಂತ ಅದು ಮರೆಯದಂತೆ ಕೃಪೆ ಮಾಡು ನನ್ನ ಕರ್ತವ್ಯವನ್ನು ಕೂಡ ನಿನ್ನ ಪೂಜೆಯಾಗಿ ಹೆಚ್ಚಿನ ಆಸಕ್ತಿಯಿಂದ ಏಕಾಗ್ರತೆಯಿಂದ ಪರಿಪೂರ್ಣತೆಯಿಂದ ಸಮಾಜದ ಕುಟುಂಬದ ಅವಶ್ಯಕತೆ ತಕ್ಕಂತೆ ಸ್ಪಂದಿಸಿ ಮಾಡುವಂಥ ಆ ಶಕ್ತಿಯನ್ನು ದಯಪಾಲಿಸುವ ಕೆಲಸವೂ ಕೂಡ ನಿನ್ನ ಪೂಜೆಯಾಗಲಿ ಇಡೀ ಸೃಷ್ಟಿಯಲ್ಲಿ ವಿರಾಟ ಸ್ವರೂಪನಾಗಿ ಭುವಿಯಲ್ಲಿ ವಿಭುಯ ವಿಭುವಾಗಿ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿ ಎಲ್ಲ ಕಡೆ ಸರ್ವವ್ಯಾಪಿಯಾಗಿ ಸರ್ವಾಂತರ್ಯಾಮಿಯಾಗಿ ನೀನೇ ಇದ್ದೇ ಭಗವಂತ ಆ ಬೋಧವನ್ನು ನನಗೆ ಕೊಟ್ಟು ಆ ಧ್ರುವ ಸ್ಮೃತಿಯನ್ನು ಕೊಟ್ಟು ನಿನ್ನ ಅರಿವು ಅನ್ನು ಕೊಟ್ಟು ಭಕ್ತಿ ಶ್ರದ್ಧೆಯಿಂದ ಒಳಗೂಡಿಸಿ ನನ್ನ ಜೀವನವನ್ನು ಕೃತಾರ್ಥರನ್ನಾಗಿ ಮಾಡುವಂತೆ ಪವಿತ್ರವನ್ನಾಗಿ ಮಾಡುವಂತೆ ದಿವ್ಯತೆಯಿಂದ ತುಂಬುವಂತೆ ಮಾಡುವುದಕ್ಕೆ ನನಗೆ ಪ್ರೇರಣೆ ಕೊಡು ಭಗವಂತ ಶಕ್ತಿ ಕೊಡು ಅಂತ ಹೇಳಿ ಪ್ರಾರ್ಥಿಸಿ ನಮ್ಮ ಧ್ಯಾನವನ್ನು ಮುಗಿಸಿ ಆಮೇಲೆ ಮೆತ್ತಗೆ ಕೈ ಕಣ್ತೆರೆದು ಕೈಯನ್ನು ಉಜ್ಜಿ ಕಣ್ಮೇಲೆ ಇಟ್ಟು ಒಂದೇ ಕ್ಷಣ ಬೇಕಾಗಿರಲಿ ತಕ್ಷಣ ಹೇಳದೆ ಧ್ಯಾನದ ಪರಿಣಾಮ ಧ್ಯಾನದ ನಂತರದ ಕೆಲವು ಕ್ಷಣಗಳಲ್ಲಿ ನಮಗೆ ಅತ್ಯಂತ ಸೂಕ್ಷ್ಮವಾಗಿ ಆ ಸೂಕ್ಷ್ಮ ಸ್ಪಂದನಗಳು ನಮಗೆ ಅರಿವಾಗಿ ಅದೊಂದು ಸಂತೋಷ ಕೊಡ್ತದೆ ಧ್ಯಾನದ ಎಫರ್ಟ್ ಅದು ಇದ್ದರೆ ಆ ಧ್ಯಾನದ ನಂತರ ಅದು ಮನಸ್ಸು ಸಡಿಲ ಆದಾಗ ಅದು ಒಂದು ಹೊರ ಹೊಮ್ತದೆ ಅದು ಸ್ಫುರಣಗೊಳ್ತದೆ ಆದ್ದರಿಂದ ಧ್ಯಾನದ ನಂತರ ಒಂದು ಒಂದೆರಡು ನಿಮಿಷ ಐದು ನಿಮಿಷ ಏನೋ ಮಾತಾಡದೆ ಬೇಕಾಗಿದರೆ ಸ್ವಸ್ಥಾನದಲ್ಲಿ ಸ್ವಲ್ಪ ಇರಬಹುದು ಆಮೇಲೆ ಎದ್ದು ಹೋಗಿ ನಿಮ್ಮ ನಿತ್ಯ ಕರ್ತವ್ಯದ ಕಡೆಗೆ ಗ್ರಾಜ್ಯುವಲಿ ಮನಸ್ಸನ್ನು ಕೊಡಬೇಕು ಅಂತ ಪೂರ್ಣಮದ ಪೂರ್ಣಮಿಧ ಪೂರ್ಣ ಮುದ್ಯೆ ಪೂರ್ಣಸ್ಯ ಪೂರ್ಣಮೂರ್ಣಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸ ಶ್ರೀರಾಮಕೃಷ್ಣಪಣಮಸ್ತು